ನಮಸ್ಕಾರ ನನ್ನ ಕವಿತೆಯ ಶೀರ್ಷಿಕೆ ನನ್ನ ಕವಿತೆ ರಾಗಿಯ ತೆನೆ ಹೀಚುವಾಗ ಜೋಳದ ತೆನೆ ಸುಲಿಯುವಾಗ ಸುಟ್ಟ ಕಾಳು ಜಗಿಯುವಾಗ ಹೊಮ್ಮುವ ಕಂಪು ನನ್ನ ಕವಿತೆ ಹಿಟ್ಟಿನೆಸರು ಕುದಿಯುವಾಗ ಮಳೆಯು ಹೊಯ್ದು ತೋಯಿಸಿದಾಗ ಹೊಮ್ಮುವ ಪರಿಮಳದಲ್ಲಿ ನನ್ನ ಕವಿತೆ ಗಿಣ್ಣಾಲು ಕುದಿಯುವಾಗ ಎಳೆಗರು ಚಂಗರೆ ನೆಗೆಯುವಾಗ ಕರುವಿನ ಬಾಲದಂತೆ ಖುಷಿಯಿಂದ ಜಿಗಿಯುವುದು ನನ್ನ ಕವಿತೆ ಸೀಬೆ ಗಿಡದ ರುಚಿ ನೆಲ್ಲಿಯ ಕಡಿದ ಉಳಿ ಅಲ್ಲಲ್ಲಿ ಜುಮ್ಮೆನ್ನುವ ಪದ ಮತ್ತೆ ನಾಲಿಗೆಯೊಳಗೆ ರಸವಾಡುವ ಆಸೆ ನನ್ನ ಕವಿತೆ ಹೊಂಬಾಳೆ ಬಿರಿದ ಘಮಲಿನ ತೋಟ ಕೆಂದಳ ಕೆಂದಳರಿನ ನೀರಿನ ಜೊತೆಗೆ ಹಸಿರ ಹೊದ್ದು ನಲಿಯುವಾಗ ಬಿಮ್ಮನೆಸಿಯನ್ನು ನನ್ನ ಕವಿತೆ ಬೆಟ್ಟಗಳ ಊಡಲ್ಲಿ ಹಸಿರು ಕೆನೆಸಿದ ಗರಿಕೆ ತಾ ತೊನೆಯುವಾಗ ಬಿಸಿಲು ಮೈ ಸುಟ್ಟರು ಚಳಿಗೆ ಚಳಿಯೇ ಕೊರೆದರು ಬಂಡೆಗೂ ತಣ್ಣಗಿರುವ ಕನಸ ಹಂಚುವುದು ನನ್ನ ಕವಿತೆ ಬಂಡೆಗೂ ತನ್ನ ಕನಸ ಹಂಚುವುದು ನನ್ನ ಕವಿತೆ ಎಡಗೈಲಿ ಚಡ್ಡಿ ಹಿಡಕೊಂಡು ಬಲಗೈಲಿ ಓಡಿಸಿ ನಗೆನೆಗೆದು ಓಡುವನು ನಮ್ಮೂರ ಹುಡುಗ ಎಡಗೈಲಿ ಚಡ್ಡಿ ಹಿಡಕೊಂಡು ಬಲಗೈಲಿ ಓಡಿಸಿ ನಗೆನೆಗೆದು ಓಡುವನು ನಮ್ಮ ಹುಡುಗ ನಮ್ಮೂರ ಹುಡುಗ ಅವನ ಕಾಲಿನ ಹುಮ್ಮಸ್ಸು ನನ್ನ ಕವಿತೆ ಅವನ ಕಾಲಿನ ಹುಮ್ಮಸ್ಸು ನನ್ನ ಕವಿತೆ ಮೈಯೆಲ್ಲ ಸಿಗಪುಡಿ ಹೊತ್ತು ಮಾರುವ ಕೂಲಿ ಅವನ ಬೆವರಲಿ ನನ್ನ ಅನ್ನದ ಕನಸು ಅಪ್ಪ ಎನ್ನುವ ಅವನ ಛಲದೊಳಗೆ ಮಗನಾಗಿ ಕರುಳ ನೇವರಿಸುತ್ತದೆ ನನ್ನ ಕವಿತೆ ಬಳೆ ಬಳೆ ಬಟ್ಟೆ ಬಟ್ಟೆ ಕೂಗುವಾಗ ದಾರಿಯ ತುಂಬೆಲ್ಲ ಹಸಿವಿನದೇ ಹಬ್ಬ ಕೊಂಡವರ ಕೈ ತುಂಬ ಬೆಳೆಸದ್ದು ಕೇಳಿರಲು ಕೊಂಡವರ ಕೈತುಂಬ ತುಂಬ ಬಳಸದ್ದು ಕೇಳಿರಲು ಹೊಟ್ಟೆ ತುಂಬಿದ್ದಷ್ಟೇ ಖುಷಿ ಕಾಸಿಗೆ ಕಾಸು ಸೇರಿಸಿ ಕಾಲಿನ ಬಲ ಸೇರಿಸಿ ಕಾಸಿಗೆ ಕಾಸು ಸೇರಿಸಿ ಕಾಲಿನ ಬಲ ಸೇರಿಸಿ ಮುಂದಿನ ಊರಿಗೆ ನಡೆವಾಗ ಕನಸು ಕಟ್ಟಿದ್ದು ಮನಸ ಕಟ್ಟಿದ್ದು ಅವ್ವಾ ಎನ್ನುವುದು ನನ್ನ ಕವಿತೆ ಅವ್ವಾ ಎನ್ನುವುದು ನನ್ನ ಕವಿತೆ ನಮಸ್ಕಾರ